ರುದ್ರದೇವರ ವರ್ಣನೆ ಮುಂದುವರಿಯತ್ತೆ ಫಣಿಪಣ ಮುಕುಟ ರಂಜಿತ ಕ್ವಣಿತ ಡಮರು ತ್ರಿಶೂಲ ಶಿಖಿದಿನ ಮಣಿನಿಶಾಖರ ನೇತ್ರ ಪರಮ ಪವಿತ್ರ ಸುಚರಿತ್ರ ಪ್ರಣತ ಕಾಮದ ಪ್ರಮತ ಸುರಮನಿ ಗಣಸು ಪೂಜಿತ ಚರಣಯುಗ ವಿಭಂಜನ ಸತತ ಮಾಂ ಪಾಹಿ ಮಹದೇವ ಫಣಿಪಣ ಅಂಚಿತ ಮುಕುಟರಂಜಿತ ಫಣಿ ಅಂದರೆ ಸರ್ಪದ ಪಣ ಹೆಗಳಿಂದ ಅಲಂಕೃತನಾದವನು ಮುಕುಟರಂಜಿತ ಅಂದರೆ ಕಿರೀಟದಿಂದ ಶೋಭಾಯಮಾನವಾಗಿ ಬೆಳಗುತ್ತಾ ಇರುವಂತವನು ಕೊಣಿತ ಅಂದರೆ ಶಬ್ದ ಮಾಡುವ ಢಕ್ಕೆ ಮತ್ತು ತ್ರಿಶೂಲಗಳನ್ನು ಧಾರಣೆ ಮಾಡಿದವನು ಶಿಖಿ ಅಗ್ನಿ ದಿನಮಣಿ ಸೂರ್ಯ ನಿಶಾಖರ ಚಂದ್ರರನ್ನು ಮೂರು ಕಣ್ಣಲ್ಲಿ ಧಾರಣೆ ಮಾಡಿದವನು ಪರಮ ಪವಿತ್ರವಾಗಿರ್ತಕ್ಕಂಥ ಉತ್ತಮ ಚರಿತ್ರೆಯನ್ನು ಹೊಂದಿರೋನು ಪ್ರಣಾಮ ಮಾಡುವಂತಹ ಭಕ್ತರಿಗೆ ಕಾಮ ಅಭೀಷ್ಟವಾಗಿರ್ತಕ್ಕಂಥ ವರವನ್ನು ದ ಕೊಡೋನು ಪ್ರಮತಗಣ ಬಾಳ ಹಿಂಸೆ ಮಾಡುವ ಕ್ರೂರ ಮೃಗದಂಥ ಮುಖವುಳ್ಳವರು ಕೋಟಿಗಟ್ಲೆ ಅವರಲ್ಲಿ ಮೂವತ್ತಾರು ಸಾವಿರ ರುದ್ರನ ಸೈನ್ಯದಲ್ಲಿ ಮುಖ್ಯರಾಗಿರ್ತಕ್ಕಂಥ ಯೋಧರು ಇವರಿಗೆ ನಂದಿ ನಾಯಕ ಬಾಣಾಸುರನ ಜೊತೆಗೆ ಯುದ್ಧದಲ್ಲಿ ಶ್ರೀಕೃಷ್ಣ ಈ ಗಣದವರನ್ನು ಓಡಿಸ್ತಾನೆ ಸುರಗಣ ಮುನಿಗಣ ದೇವತೆಗಳ ಋಷಿಗಳ ಸಮೂಹ ಇವೆಲ್ಲಕ್ಕೂ ಪೂಜ್ಯ ಚರಣೆಯುಗ ವೃದ್ಧ ದೇವರು ರಾವಣ ರಾವಣನು ದಿಗ್ವಿಜಯ ಕಾಲದಲ್ಲಿ ಕೈಲಾಸ ಪರ್ವತವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡಿದಾಗ ಬೆಟ್ಟ ಅವನ ಮೇಲೆ ಕುಸಿತು. ಮೇಲೆ ರುದ್ರದೇವರು ನಗತಾ ಬೆಟ್ಟವನ್ನ ಕಾಲಿನಿಂದ ಒತ್ತಾಯಿದ್ದ ಬೆಟ್ಟದ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಇಪ್ಪತ್ತು ಕೈಲುಗಳನ್ನು ಬಿಡಿಸ್ಕೊಳ್ಳಿಕ್ಕಾಗದೆ ಒಂದು ಸಾವಿರ ವರ್ಷಗಳ ಕಾಲ ಅಳತಲೇ ಇದ್ದ ರಾವಣ ನಂತರ ಅವನ ಸ್ತೋತ್ರಕ್ಕೆ ಒಲಿದು ರುದ್ರದೇವರವನನ್ನು ಬಿಟ್ಟ ಅಂತ ಉತ್ತರ ರಾಮಾಯಣದಲ್ಲಿ ಕತೆ ಮನೋನಿಯಾಮಕನಾಗಿರ್ತಕ್ಕಂಥ ಆದ್ದರಿಂದ ರಾವಣ ಮತ ವಿಭಂಜನ ರುದ್ರದೇವರ ವರ್ಣನೆ ರುದ್ರ ನಾಗಭೂಷಣ ಅವನ ತಲೆಯ ಮೇಲಿನ ಜಟೆಯು ನಾಗಗಳಿಂದ ಭೂಷಿತ ಅವನ ಕೈಯಲ್ಲಿರೋದು ಡಮರುಗ ಆಯುಧ ತ್ರಿಶೂಲ ಮೂರು ಕಣ್ಣುಗಳಲ್ಲಿ ಅಗ್ನಿ ಸೂರ್ಯ ಚಂದ್ರ ಇವರು ನೆಲೆಸಿದ್ದಾರೆ ರುದ್ರಭೂಮಿ ವಾಸಿಯಾಗಿದ್ದಾನೆ ರುದ್ರ ಪವಿತ್ರ ಅವನ ಚಾರಿತ್ರೆ ಉತ್ತಮವಾದದ್ದು ರಾವಣನು ರುದ್ರದೇವ ನೆಲೆಸಿರತಕ್ಕಂಥ ಕೈಲಾಸವನ್ನೇ ತನ್ನ ಬಲದ ಸೊಕ್ಕಿನಿಂದ ಇಪ್ಪತ್ತು ಕೈಗಳಿಂದ ಎತ್ತಲಿಕ್ಕೆ ಹೊರಟಾಗ ರುದ್ರ ಅದನ್ನು ತನ್ನ ಪಾದದ ಅಂಗುಟ್ಟದಿಂದ ಒತ್ತಿದಾಗ ಅವನ ಕೈಗಳೆಲ್ಲ ಅದರ ಅಡಿಗೆ ಸಿಕ್ಕಾಕೊಂಡು ರಾವಣನ ಸೊಕ್ಕು ಮುರಿದ ಪ್ರಸಂಗ ರಾಮಾಯಣದಲ್ಲಿ ಉತ್ತರಾಖಂಡದಲ್ಲಿ ಬಂದಿದೆ ಮಹದೇವ ಮಹಾದೇವ ಇದು ಕೂಡ ರುದ್ರದೇವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಾಮ ವಿಷ್ಣು ದೇವನಾದರೆ ರುದ್ರ ಮಹಾದೇವ ಮೇಲ್ನೋಟಕ್ಕೆ ಶಿವನೇ ವಿಷ್ಣುವಿಗಿಂತ ಮಿಗಿಲು ಅನ್ನೋ ಅರ್ಥದಲ್ಲಿ ಇಲ್ಲಿ ತೋರುತ್ತೆ ವಸ್ತುಸ್ಥಿತಿ ಆ ರೀತಿ ಅಲ್ಲ ಅರ್ಧೋದಯ ಮಹೋದಯ ಅಂತ ಪುಷ್ಯಮಾಸದ ಅಮಾವಾಸ್ಯೆಯೆಂದು ಒದಗುವಂತಹ ವಿಶೇಷ ಪರ್ವಕಾಲಕ್ಕೆ ಮಹೋದಯ ಅಂತ ಹೆಸರಿದ್ದರೂ ಕೂಡ ಅದಕ್ಕಿಂತಲೂ ಅದೇ ಸಮಯದಲ್ಲಿ ಒದಗುವಂತಹ ಮತ್ತೊಂದು ಪರ್ವಕಾಲವಾದ ಅರ್ಧೋದಯವೇ ದೊಡ್ಡದು ಅಂತ ಜ್ಯೋತಿಷ್ಶಾಸ್ತ್ರ ಪ್ರಮಿತವಾಗಿರ್ತಕ್ಕಂಥ ಒಂದು ವಿಚಾರ ಅದರಂತೆ ವರಾಹ ಮತ್ತು ಮಹಾವರಾಹ ಅಂತ ಎರಡು ಪುರಾಣಗಳಲ್ಲಿ ಮಹಾವರಾಹ ಅನ್ನೋದು ಉಪ ವರಾಹ ಅನ್ನೋದೇ ಮಹಾಪುರಾಣವಾಗಿದೆ ಅದರಂತೆ ಮಹಾದೇವ ಶಬ್ದವಾಚ್ಯನಾದ ರುದ್ರನಿಗಿಂತಲೂ ದೇವ ಶಬ್ದವಾಚ್ಯನಾಗಿರ್ತಕ್ಕಂಥ ಪರಮಾತ್ಮನೇ ಸರ್ವೋತ್ತಮ ಅಂತ ಅರ್ಥ ಮಾಡ್ಕೋಬೇಕು ಇಂದ್ರ ಉಪೇಂದ್ರರಲ್ಲಿ ಇಂದ್ರನಿಗಿಂತ ಉಪೇಂದ್ರನಾದ ಭಗವಂತನೇ ಹೇಗೆ ಮೇಲಾದವನು ಸರ್ವೋತ್ತಮ ಅಂತೂ ಅದೇ ರೀತಿಯಾಗಿ ಇಲ್ಲೂ ತಿಳ್ಕೋಬೇಕು ಶಿಖಿ ದಿನಮಣಿ ನಿಶಾಖರ ಅಗ್ನಿ ದಿನಮಣಿ ಅಂದರೆ ಸೂರ್ಯ ನಿಶಾಖರ ಅಂದರೆ ಚಂದ್ರ ಸೋಮ ಸೂರ್ಯ ಅನಲ ವಿಲೋಚನ ಇದ್ದಂತೆ ಈ ರೀತಿಯಾಗಿ ಅರುದ್ರದೇವರ ರುದ್ರದೇವರ ವರ್ಣನೆಯನ್ನು ಇಲ್ಲಿ ತಿಳಿಸ್ತಾರೆ ಮುಂದಿನ ಪದ್ಯದಲ್ಲೂ ರುದ್ರದೇವರ ವರ್ಣನೆ ಅನ್ನೋದು ದಕ್ಷ ದಕ್ಷಯಜ್ಞ ವಿಭಂಜನನೆ ವಿರೂಪಾಕ್ಷ ವೈರಾಗ್ಯಾಧಿಪತಿ ಸಂರಕ್ಷಿಸೆಮ್ಮನು ಸರ್ವಕಾಲದಿ ಸನ್ಮುದನಿತ್ತು ಯಕ್ಷಪತಿ ಸಖಯುಜಿಪರಿಗೆ ಸೊರವೃಕ್ಷ ಋಖದನು ಜಾರಿ ಲೋಕಾಧ್ಯಕ್ಷ ಶುಕೂರ್ವಾಸ ಜೈಗೀಶವ್ಯ ಸಂತೈಸು ದಕ್ಷಯಜ್ಞವನ್ನು ವಿಶೇಷವಾಗಿ ಹಾಳು ಮಾಡಿದವನೇ ವಿರೂಪಾಕ್ಷ ವಿರೂಪವಾಗಿರುವಂತಹ ಕಣ್ಣುಗಳನ್ನು ಹೊಂದಿದವನೇ ಯಾಕೆಂದರೆ ಎಲ್ಲರಿಗೂ ಎರಡು ಕಣ್ಣಿದ್ದರೆ ವೃದ್ಧ ದೇವರಿಗೆ ಮೂರು ಕಣ್ಣು ವೈರಾಗ್ಯಾಧಿಪತಿ ಅಂದರೆ ವೈರಾಗ್ಯಕ್ಕೆ ಅಭಿಮಾನಿಯಾದವನೆ ಸರ್ವಕಾಲದಲ್ಲೂ ನಮಗೆ ಸಣ್ಣದವನಿತ್ತು ರಕ್ಷಿಸೆಮ್ಮನು ಆನಂದವನ್ನು ಕೊಟ್ಟು ರಕ್ಷಣೆ ಮಾಡು ಯಕ್ಷಪತಿಯಾಗಿರ್ತಕ್ಕಂಥ ಕುಬೇರನಿಗೆ ಮಿತ್ರನೇ ಆರಾಧಿಸುವವರಿಗೆ ಕಲ್ಪ ವೃಕ್ಷದಂತೆ ಇರುವವನೇ ಯಜಪರಿಗೆ ಸುರವೃಕ್ಷ ವೃಕಾಸುರ ಅನ್ನ ದಾನವನಿಗೆ ಶತ್ರುವವನೇ ವೃಕದನು ಜಾರಿ ಲೋಕಾಧ್ಯಕ್ಷ ಅಂದರೆ ಲೋಕಗಳಿಗೆ ಒಡೆಯನೇ ಶುಕ ದೂರ್ವಾಸ ಜೈಗೀಶವ್ಯ ಸಂತೈಸು ಶುಕಾಚಾರ್ಯರು ದೂರ್ವಾಸರು ಜೈಗೀಶವ್ಯರು ಎಲ್ಲರೂ ಕೂಡ ರುದ್ರದೇವರ ಅವತಾರ ಅಂತ ತಿಳಿದು ಅಂತಹ ರುದ್ರದೇವರನ್ನು ಮನೋಭಿಮಾನಿಗಳೇ ಅನುಗ್ರಹಿಸಿ ಇಂಥ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ದಕ್ಷ ಪ್ರಜಾಪತಿ ಯಜ್ಞವನ್ನು ನಾಶ ಮಾಡಿ ಅವನು ಮಾಡಿರ್ತಕ್ಕಂಥ ಸೋತ್ತಮರ ಅಪರಾಧಕ್ಕೆ ತಕ್ಕ ಶಿಕ್ಷೆ ನೀಡಿ ಅವನನ್ನು ಅನುಗ್ರಹಿಸಿದವನು ವಿರೂಪಾಕ್ಷ ರುದ್ರ ವೈರಾಗ್ಯ ರುದ್ರನ ಹಣೆಯಲ್ಲಿ ಮೂರನೇ ಕಣ್ಣು ಬರಲಿ ಅವನ ಕಣ್ಣು ಪಿಶಾಜದಂತೆ ವಿರೂಪವಾಗಲಿ ಅಂತ ಶಾಪ ಕೊಟ್ಟು ದಕ್ಷ ರುದ್ರನಲ್ಲಿ ಹಣೆಗಣ್ಣು ವ್ಯಕ್ತವಾಗಲಿಕ್ಕೆ ಕಾರಣನಾಗಿದ್ದ ಅದಕ್ಕೆ ಅವನ ತಲೆಯನ್ನೇ ಕಡೆದು ಮೇಕೆಯ ತಲೆಯನ್ನು ಜೋಡಿಸ್ದವನು ಶಿವ ತನಗೆ ದಕ್ಷಾ ಅವಮಾನ ಮಾಡಿದ ಅಂತ ಅದಕ್ಕೆ ನಾನು ಹೀಗೆ ಪ್ರತಿಕ್ರಿಯೆ ಮಾಡಿದ್ದಲ್ಲ ನಿನ್ನ ಪರಮಾನುಗ್ರಹದಿಂದ ನಾನು ಜಗತ್ತಿನಲ್ಲಿ ಯಾವುದೇ ಮಾನ ಅಪಮಾನಗಳಿಗೆ ವಿಚಲಿತನಾಗೋದಿಲ್ಲ ಅಂತ ರುದ್ರ ಭಗವಂತನಲ್ಲಿ ನಿವೇದನೆ ಮಾಡಿಕೊಂಡು ದಕ್ಷನ ದರ್ಪ ಅಹಂಕಾರ ಸೋತ್ತಮ ಅಪರಾಧಗಳನ್ನು ಅವನ ಮೇಲಿನ ಪ್ರೀತಿಯಿಂದಲೇ ದೂರ ಮಾಡಿದ್ದೀನಿ ಅಂತ ಹೇಳಿಯಾನೆ ಭಾಗವತದಲ್ಲಿ ತಿಳಿಸ್ತಾರೆ ಯಮುದ್ದಿಶ್ಯ ಜಗನ್ನಾಥ ಮಹೇಶೋಪಿ ದಿಗಂಬರ ಜಗದೀಶನಾಗಿರ್ತಕ್ಕಂಥ ರುದ್ರ ಭಗವಂತನ ಮೇಲಿನ ಭಕ್ತಿಯಿಂದ ಅವನಿಗೆ ತನ್ನ ಸರ್ವಸ್ವವನ್ನು ಹುಟ್ಟ ಬಟ್ಟೆಯನ್ನೂ ತ್ಯಾಗ ಮಾಡಿ ದಿಗಂಬರನಾಗಿ ವೈರಾಗ್ಯ ಅಧಿಪತಿಯಾಗಿ ವೈರಾಗ್ಯದಲ್ಲೇ ಸುಖ ಸಂತೃಪ್ತಿಯನ್ನು ಕಂಡುಕೊಂಡ ರುದ್ರ ನಮ್ಮಲ್ಲಿಯೂ ವಿಷಯ ಸುಖದ ಆಸೆಯನ್ನು ಬಿಡಿಸಿ ಸನ್ಮುದವನ್ನು ಭಕ್ತಿ ಸುಖವನ್ನು ತುಂಬಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಅವನನ್ನು ಪೂಜಿಸಿದರೆ ವೈರಾಗ್ಯಾಧಿಪತಿ ಆಗಿರ್ತಕ್ಕಂಥ ಅವನು ನಮ್ಮಲ್ಲಿ ವಿಷಯ ಆಸೆ ಉಂಟಾಗದೇ ಇದ್ದಂತೆ ಮಾಡ್ತಾನೆ ಅನೈಶ್ವರ್ಯಾಧಿಪತಿ ಅವನಾಗಿರೋದ್ರಿಂದ ಐಶ್ವರ್ಯ ನಾಶ ಆಗದಂತೆ ನಮ್ಮನ್ನು ನೋಡ್ಕೊತಾನೆ ಪೂಜೆ ಇದ್ದರೆ ವಿಷಯದ ಆಸೆಯನ್ನು ಬಿಡಿಸಲ್ಲ ಐಶ್ವರ್ಯದ ನಾಶವನ್ನೂ ಮಾಡ್ತಾನೆ ಆದ್ದರಿಂದ ಪೀಠ ನಾವು ವೈರಾಗ್ಯಾಯನ ಮಹಾ ಅಂತ ಅನೈಶ್ವರ್ಯಾಯ ನಮಃ ಅಂತ ಅವನನ್ನು ಪೂಜೆ ಮಾಡ್ತೀವಿ ಮಾಡಬೇಕು ಅಂತ ಸೂಚನೆ ಮಾಡ್ತಾರೆ ಹಾಗಾದರೆ ಯಕ್ಷಪತಿ ಧನಾಧಿಪತಿ ಕುಬೇರನ ಮೈತ್ರಿ ವೈರಾಗ್ಯಾಧಿಪತಿ ಶಿವನಿಗೆ ಏಕೆ ಅಂದರೆ ಕುಬೇರ ಧನಾಧಿಪತಿ ಆದರೂ ಧನದಲ್ಲಿ ಆಸಕ್ತಿ ಇಲ್ಲ ಅನಾದಿ ಅಪರೋಕ್ಷಿ ಅನಾದಿ ಅಪರೋಕ್ಷ ರುದ್ರದೇವರು ಅಪರೋಕ್ಷ ಜ್ಞಾನಾಮೃತದಿಂದಲೇ ನಿತ್ಯ ತೃಪ್ತನಾಗಿದ್ದಾನೆ ಭಗವಂತನ ಸೇವೆ ಅನ್ನೋ ಭಾವನೆಯಿಂದನೇ ನಿಧಿಗಳನ್ನು ಸಂಪತ್ತನ್ನ ಭಗವಂತನ ಆಜ್ಞೆಯಂತೆ ನೋಡ್ಕೋತಾ ಇದ್ದಾನೆ ಅನೈಶ್ವರ್ಯಕ್ಕೆ ಧನನಾಶಕ್ಕೆ ರುದ್ರ ಅಧಿಪತಿಯಾಗಿದ್ದರಿಂದಲೇ ರುದ್ರದೇವ ಧನನಾಶ ಆಗದಂತೆ ನೋಡಿಕೊಳ್ಳಿ ಅಂತ ಕುಬೇರ ಶಿವಪೂಜೆ ಮಾಡಿದರೆ ತಪ್ಪಲ್ಲ ವಸ್ತುತಃ ಹರಿಭಕ್ತರ ಭಕ್ತ ಹರಿದಾಸರ ದಾಸರಾಗಿದ್ದರಿಂದ ವೈಷ್ಣವಾಗ್ರಣಿಯಾಗಿರ್ತಕ್ಕಂಥ ರುದ್ರದೇವರಲ್ಲಿ ಮೈತ್ರಿಯ ಭಿಕ್ಷೆಯನ್ನು ಬೇಡಿಯಾನೆ ತನ ಅಂತರಂಗದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಹತ್ತು ಲಕ್ಷ ವರ್ಷಗಳ ಕಾಲ ಭಾವಪುಷ್ಪಗಳಿಂದ ಅರ್ಚನೆ ಮಾಡಿದ ಅಂತ ಶಿವಪುರಾಣದಲ್ಲೂ ಕೂಡ ವರ್ಣನೆಯನ್ನು ಬರ್ತಾ ಇದೆ ಆದ್ದರಿಂದ ರುದ್ರದೇವ ಕೈಲಾಸದಲ್ಲಿ ಕುಬೇರನ ಅಲಕಾಪುರಿ ಸಮೀಪದಲ್ಲೇ ವಾಸ ಮಾಡಿದ ಯಜಿಪರಿಗೆ ಯಜ ಯಜ ದೇವಪೂಜಾ ಅನ್ನೋ ರೀತಿಯಲ್ಲಿ ದೇವಪೂಜೆ ಮಾಡುವವರಿಗೆ ರುದ್ರದೇವರು ಸುರವೃಕ್ಷ ಅಂದರೆ ಕಲ್ಪವೃಕ್ಷ ಶುಕಾಚಾರ್ಯರು ದುರ್ವಸಮುನಿಗಳು ಜೈಗಿ ಶವ್ಯ ಋಷಿಗಳು ರುದ್ರದೇವರ ಅವತಾರಗಳೇ ಜೈಗಿ ಶವ್ಯರ ಯೋಗಶಕ್ತಿಯನ್ನು ದೇವಲ ಋಷಿಗಳ ಕಣ್ಣಾರೆ ಕಂಡು ಆಶ್ಚರ್ಯ ಚಿಕಿತನಾದ ವೃತ್ತ ಅಂತ ಶಲ್ಯಪರ್ವ ಮಹಾಭಾರತದಲ್ಲಿ ತಿಳಿಸ್ತಾರೆ ದೇವಲರ ಆಶ್ರಮದಲ್ಲೇ ಜೈಗೀ ಶವ್ಯರು ಧ್ಯಾನ ನಿರತರಾಗ್ತಾ ಇದ್ದರು ಇನ್ನು ಅವನು ಸಮುದ್ರ ಸ್ನಾನಕ್ಕೆ ಏಕೆ ಹೊರಟಿಲ್ಲ ಅಂತ ಯೋಚನೆ ಮಾಡ್ತಾ ಬೇಗನೆ ಸ್ನಾನ ಮಾಡಿ ಬರಬೇಕು ಅಂತ ವೇಗವಾಗಿ ಆಕಾಶ ಮಾರ್ಗದಲ್ಲಿ ದೇವಲ್ರು ಹೋದರೆ ಸಮುದ್ರ ತೀರದಲ್ಲಿ ಮೊದಲೇ ಜೈಗೀಶವ್ಯರು ಸ್ನಾನ ಅನೇಕ ಮಾಡ್ತಾ ಇದ್ದಿದ್ದನ್ನು ನೋಡಿದ್ರು ತಾನು ಅನೇಕ ಮುಗಿಸಿ ಬೇಗನೆ ಆಶ್ರಮಕ್ಕೆ ಹಿಂತಿರುಗಿ ಬಂದ್ರೆ ಅಲ್ಲಿಯೂ ಮೊದಲೇ ಜೈಗೀಶವರು ಬಂದು ಕೂತಿರ್ತಾರೆ ಇದನ್ನು ಇದನ್ನು ನೋಡಿ ಆಶ್ಚರ್ಯಗೊಂಡು ಅಂತರಿಕ್ಷಕ್ಕೆ ಹಾರಿ ಅಲ್ಲಿ ನೋಡಿದ್ರೆ ಅಲ್ಲೂ ಸಿದ್ಧರ ಜೊತೆಯಲ್ಲಿ ಜೈಗೀಶವ್ಯರು ಇದ್ದಾರೆ ಮುನಿಗಳು ಅಲ್ಲಿಂದ ಪಿತೃಲೋಕಕ್ಕೆ ಹೊರಟರೆ ದೇವಲರು ಅವರನ್ನು ಹಿಂದೆ ಹಾಕಿ ವೇಗದಿಂದ ಹೋಗಿ ನೋಡ್ತಾರೆ ಪಿತೃಲೋಕದಲ್ಲೂ ಅವರು ಮೊದಲೇ ಬಂದಿರ್ತಾರೆ ನಾರದರು ದ್ವಾರಕೆಯಲ್ಲಿ ಕೃಷ್ಣ ಪತ್ನಿಯರ ಮನೆಗಳಿಗೆ ವೇಗವಾಗಿ ಸುತ್ತಿ ಸುತ್ತಿ ನೋಡಿದರೆ ಎಲ್ಲ ಮನೆಗಳಲ್ಲೂ ಕೃಷ್ಣ ಮೊದಲೇ ಪತ್ನಿಯರ ಜೊತೆಗೆ ಇದ್ದಿದ್ದನ್ನು ಕಂಡು ಅಚ್ಚರಿ ಪಟ್ಟರು ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ ಅದೇ ರೀತಿಯಾಗಿ ದೇವಲರು ಜೈಗೀಶವರನ್ನು ಹಿಂದೆ ಹಾಕಿ ಎಲ್ಲ ಲೋಕಗಳನ್ನು ಹೊಕ್ಕು ನೋಡಿದ್ರು ಅಲ್ಲಿ ಎಲ್ಲ ಕಡೆ ಮೊದಲೇ ಮುನಿಗಳು ಹೋಗಿ ಕೂತಿರ್ತಿದ್ರು ಕೊನೆಯಲ್ಲಿ ಬ್ರಹ್ಮಲೋಕಕ್ಕೆ ಮುನಿ ಹೊರಟರು ಆಗ ದೇವಲರು ಸ್ಪರ್ಧೆಯಿಂದ ಮೇಲಕ್ಕೆ ಹಾರಿದ್ರು ಸಿದ್ದರು ಅವರನ್ನು ಕೇಳಿದ್ರು ಬೇಡ ನಿನಗೆ ಅಸಾಮರ್ಥ್ಯ ಇಲ್ಲ ಹಿಂತಿರುಗು ಅಂತ ಹಿಂತಿರುಗಿ ಆಶ್ರಮಕ್ಕೆ ಬಂದರೆ ಮುನಿ ಅಲ್ಲೇ ಇದ್ದಾರೆ ಇಂತಹ ಶುಕ ದುರ್ವಾಸ ಜೈಗೀಶವ್ಯ ಅವತಾರಿಯಾಗಿರ್ತಕ್ಕಂತಹ ರುದ್ರದೇವರೇ ಲೋಕಪತಿಯೇ ನಮ್ಮನ್ನು ಸಂತೈಸಿರಿ ಅಂತ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಸ್ತಾರೆ